ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಪರಮಾತ್ಮ ಸರ್ವೋತ್ತಮ ಅನ್ನೋದಕ್ಕೆ ವಿಷ್ಣು ಸರ್ವಕರ್ತ ಅಂತ ಇನ್ನೊಂದು ರೀತಿಯಾಗಿ ವಿಶ್ಲೇಷಣೆಯನ್ನು ತಿಳಿಸ್ತಾರೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಇಡೀ ಜಗತ್ತಿನಲ್ಲಿ ಸ್ವತಂತ್ರತ್ವೇನ ಪರಿಪೂರ್ಣವಾಗಿ ವ್ಯಾಪ್ತನಾಗಿರ್ತಾನೆ ಸಕಲ ಜಡ ಚೇತನ ಪದಾರ್ಥಗಳಿಗೆ ಪ್ರೇರ್ಯನೂ ಅವನೇ ಪ್ರೇರಕನೋ ಅವನೇ ಎಲ್ಲ ಕ್ರಿಯೆಗಳನ್ನು ಬಿಂಬ ಬಿಂಬರೂಪಿಯಾಗಿ ತಾನಿದ್ದು ಮಾಡಿ ಮಾಡಸ್ತಾನೆ ಆತನೇ ಪರಬ್ರಹ್ಮನಾಗಿರ್ತಕ್ಕಂಥ ಸರ್ವೋತ್ತಮನಾದ ಶ್ರೀ ವಿಷ್ಣು ಸರ್ವಸಕರ್ತ ಸರ್ವಕರ್ತ ಇತಿ ವಿಷ್ಣು ಸರ್ವಕರ್ತ ಎಲ್ಲರ ಎಲ್ಲವನ್ನು ಅಂದರೆ ಸೃಷ್ಟಿಯಾದ ಎಲ್ಲ ಕಾರ್ಯವನ್ನು ಎಲ್ಲೆಲ್ಲೂ ಎಲ್ಲ ಕಾಲದಲ್ಲೂ ಮಾಡುವುದನ್ನು ಸ್ವತಂತ್ರತ್ವೇ ಮಾಡುವೆ ಪರಮಾತ್ಮ ಅದರಿಂದ ಸರ್ವಕರ್ತ ಇಂತಹ ಪರಮಾತ್ಮ ಸರ್ವೋತ್ತಮ ಎಲ್ಲರ ಪ್ರಭು ಸ್ವಾಮಿ ಸಮಸ್ತ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಅಷ್ಟಕರ್ತೃತ್ವ ಸರ್ವಕರ್ತೃತ್ವವು ಕೂಡ ಭಗವಂತನ ಅಧೀನ ಜನ್ಮಾದ್ಯಸೆಯ ತಹ ಅಸ್ಯ ಅಂದರೆ ಪ್ರತ್ಯಕ್ಷ ಕಾಣುವಂತಹ ಈ ಜಗತ್ತಿನ ಜನ್ಮಾದಿ ಅಂದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಟು ಯತಃ ಯಾರಿಂದ ಆಗತ್ತೋ ಆತನೇ ಬ್ರಹ್ಮ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅಂತ ತಿಳಿಸ್ತಾರೆ ಈ ಸಮಸ್ತ ಜಗತ್ತಿನ ಸೃಷ್ಟಿ ನಿಯಮನ ಸಂಹಾರ ಇವೆಲ್ಲವೂ ಕೂಡ ಭಗವಂತನೇ ಕಾರಣನಾಗಿ ನಿಮಿತ್ತ ಕಾರಣನಾಗಿ ಮಾಡುವಂತಹ ಕಾರ್ಯಗಳು ಜಗತ್ತಿನ ಸಕಲ ಜೀವಿಗಳಿಗೆ ಜ್ಞಾನಪ್ರಧಾಂತಾದರೆ ಸರ್ವೋತ್ತಮನಾದ ಪರಮಾತ್ಮನೇ ಆದರೆ ಜೊತೆಗೆ ಯೋಗ್ಯತಾನುಸಾರ ಅಜ್ಞಾನ ಕೊಡೋನೂ ಅವನೇ ಸಂಸಾರ ಬಂಧಕ್ಕೆ ಕಾರಣನಾಗೋನೂ ಅವನೇ ಸಂಸಾರ ಬಂಧನದಿಂದ ಸ್ತುತಿ ಮಾಡಿದಾಗ ಬಿಡಿಸುವಂತಾ ಪ್ರಭುವು ಕೂಡ ಹೀಗೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಯಥೋವಾ ಇಮಾನಿ ಭೂತಾನ್ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ಅಭಿಸಂಭಿಷಂತಿ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳುತ್ತೆ ಈ ರೀತಿಯಾಗಿ ಸರ್ವತಂತ್ರ ಸ್ವತಂತ್ರತ್ವೇನ ಸೃಷ್ಟಿಯಾದಿ ಎಲ್ಲ ಕಾರ್ಯಗಳನ್ನು ಮಾಡೋನು ಪರಮಾತ್ಮನೇ ಅಂತ ಶಾಸ್ತ್ರದ ಮಾತು ಇಂಥವ್ರು ಇನ್ಯಾರಾದರೂ ಇದ್ದಾರಾ ಅಂತಾದರೆ ಸ್ವತಂತ್ರನಾದ ಏಕಮೇವನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ ಮಾಡೋದು ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ಮತ್ತಾರಿಗೂ ಕೂಡ ಸಾಧ್ಯ ಇಲ್ಲ ಪರಮಾತ್ಮನ ಇಂತಹ ವೈಭವವನ್ನು ಸ್ಕಾಂದ ಪುರಾಣ ತೈತರಿಯ ಉಪನಿಷತ್ತು ಎಲ್ಲವೂ ಕೂಡ ವರ್ಣನೆ ಮಾಡ್ತಾ ಇದೆ ಪರಮ ಪುರುಷಾರ್ಥಕ್ಕಾಗಿ ಅಥವಾ ಮೋಕ್ಷಪ್ರಾಪ್ತಿಗಾಗಿ ಈ ಪರಬ್ರಹ್ಮನ ಅಂದರೆ ಸರ್ವೋತ್ತಮನಾದ ಭಗವಂತನನ್ನು ಜಿಜ್ಞಾಸೆ ಮಾಡಲಿಕ್ಕೆ ಹೇಳತ್ತೆ ಯಾರಿಂದ ಈ ಚೇತನ ವರ್ಗ ಹುಟ್ಟತ್ತೋ ಜೀವಿಸತ್ತೋ ಪ್ರಳಯ ಕಾಲದಲ್ಲಿ ಮತ್ತೆ ಯಾರನ್ನು ಪ್ರವೇಶ ಮಾಡುತ್ತೋ ಅವನನ್ನೇ ಬ್ರಹ್ಮ ಅಥವಾ ಸರ್ವೋತ್ತಮ ಅಂತ ಈ ರೀತಿಯಾಗಿ ತಿಳ್ಕೋ ಬ್ರಹ್ಮ ಅಂದರೆ ಪೂರ್ಣ ಅನ್ನೋ ಅರ್ಥದಲ್ಲಿ ಆತನ ಮಹಾತ್ಮೆಯನ್ನು ತಿಳ್ಕೊ ಅಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡುವಂಥ ಆ ಬ್ರಹ್ಮನ ಬ್ರಹ್ಮ ಅಂದರೆ ಪರಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮ ಅಂತಗೋಬಾರದು ಪರಬ್ರಹ್ಮ ಅಂತ ಆ ಪರಬ್ರಹ್ಮನ ಸ್ವರೂಪ ಲಕ್ಷಣವನ್ನು ಹೇಳತ್ತೆ ಅಸಂಖ್ಯಾತ ದೇವತೆಗಳಲ್ಲಿ ಪರಬ್ರಹ್ಮನನ್ನು ಪರಿಚಯ ಮಾಡಿಕೊಡತ್ತೆ ಯಾರು ಪರಬ್ರಹ್ಮ ಅಂತ ಗೊಂದಲ ಇದ್ದರೆ ಅದನ್ನು ಪರಿಹರಿಸ ಹರಿಸುತ್ತೆ ಸಾಧನೆಯ ಸುಲಭ ಮಾಡಿ ಕೊಡತ್ತೆ ಭಗವಂತನ ಸರ್ವಕರ್ತೃತ್ವವನ್ನು ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಅದನ್ನು ಶ್ರೀಮದಾಚಾರ್ಯರು ಪ್ರಮಾಣಗಳಿಂದ ವಿವರಣೆ ಕೊಡ್ತಾರೆ ಸರ್ಗಸ್ಥಿತಿ ಕ್ಷಯಯತಿ ಪ್ರಕಾಶಾವೃತಿ ಬಂಧನಂ ಸರ್ವ ಕ್ಷರಣೇಕಃ ಸಕೋರಿಯಾ ಸಾತ್ವಿಕಮೋ ಕ್ಷಣಂ ಇತ್ಯಾದಿ ಜೀವರಲ್ಲಿ ಎರಡು ವರ್ಗ ಕ್ಷರಪುರುಷರು ಮತ್ತು ಅಕ್ಷರಪುರುಷರು ಅಂತ ಕ್ಷರ ಅಂದರೆ ದೇಹನಾಶ ಹೊಂದಿರತಕ್ಕಂಥವರು ಕ್ಷರಪುರುಷರು ಎಲ್ಲ ಕ್ಷರರಿಗೂ ಕ್ಷರಪುರುಷರಿಗೂ ಸೃಷ್ಟಿ ಸ್ಥಿತಿ ಸಂಹಾರಾಧಿಗಳನ್ನು ಮಾಡ್ತಕ್ಕಂಥವನು ಸರ್ವೋತ್ತಮನಾದ ಪರಮಾತ್ಮ ನಿತ್ಯಳಾದ ಅಪ್ರಕೃತಳಾಗಿರ್ತಕ್ಕಂಥ ದೇಹನಾಶ ಇಲ್ಲದೇ ಇರತಕ್ಕಂತಹ ಅಕ್ಷರ ಪುರುಷಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ಕೂಡ ಸ್ವರ್ಗ ಅಂದರೆ ಸ್ಥಿತಿ ಅಂದರೆ ದೇಹನಾಶ ಇಲ್ಲದೇ ಇರೋದು ಯತಿ ಅಂದರೆ ಪರಮಾತ್ಮನ ಆಜ್ಞೆಯನ್ನು ಯಾವಾಗಲೂ ಅನುಸರಿಸೋದು ಜ್ಯೋತಿ ಅಂದರೆ ಭಗವದ್ ಇತರ ಸರ್ವದ ಸಾಕ್ಷಾತ್ಕಾರ ಯಾವಾಗಲೂ ಇರುತ್ತೆ ಮತ್ತೆ ನಿತ್ಯ ಆನಂದ ಇವುಗಳನ್ನು ಕೊಡು ಕೊಡ್ತಕ್ಕಂಥವನು ಪರಮಾತ್ಮನೇ ಕ್ಷರ ಮತ್ತೆ ಅಕ್ಷರ ಎಲ್ಲರಿಗೂ ಸರ್ವವಿಧ ಪ್ರೇರಕ ಅಂತಾದರೆ ಸರ್ವೋತ್ತಮನಾದ ಪರಮಾತ್ಮ ಒಬ್ಬನೇ ನಿರ್ದೋಷನಾಗಿರ್ತಕ್ಕಂಥ ಭಗವಂತ ಮಾತ್ರ ಸೃಷ್ಟಾದಿ ಕರ್ತನೋ ಬೇರೆ ಇನ್ನಾರಿಗೂ ಸ್ವತಂತ್ರವಾಗಿ ಈ ಕರ್ತೃತ್ವ ಅನ್ನೋದಿಲ್ಲ ಕರ್ತೃ ಅಂದರೆ ಸ್ವತಂತ್ರ ಕರ್ತೃ ಅಂತಲೇ ಅರ್ಥ ಈ ರೀತಿಯಾಗಿ ಪರಮಶ್ರುತಿ ಪರಮಾತ್ಮನ ಸರ್ವಕರ್ತೃತ್ವವನ್ನು ಸ್ಪಷ್ಟಪಡಿಸತ್ತೆ ಈ ಪ್ರಮಾಣವನ್ನು ಶ್ರೀಮದ್ ವಿಷ್ಣು ತತ್ವ ನಿರ್ಣಯದಲ್ಲಿ ಉದಾಹರಣೆ ಕೊಟ್ಟು ತಿಳಿಸ್ತಾರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವದನುಗ್ರಹಾತ್ ಸಂತಿ ನಸಂತಿ ಸಂತಿ ಯದುಪೇಕ್ಷೆಯ ಎಲ್ಲವೂ ಕೂಡ ಪರಮಾತ್ಮನ ಆಸ್ತಿ ಎಲ್ಲದರ ಒಡೆಯ ಸರ್ವೋತ್ತಮನಾದ ಪರಮಾತ್ಮನೇ ನಮಗೆ ಅಂದರೆ ಜೀವರಿಗೆ ಆತ ಕೊಟ್ಟರೆ ಉಂಟು ಇಲ್ದಿದ್ರೆ ಏನೂ ಇಲ್ಲ ಅಂತ ಭಾಗವತ ವೇದನ ವರ್ಣನೆ ಮಾಡುತ್ತೆ ಪ್ರಕೃತಿಯ ಮೊದಲಾಗಿರ್ತಕ್ಕಂಥ ದ್ರವ್ಯ ಪುಣ್ಯ ಪಾಪ ಮೊದಲಾದಕ್ಕಿರ್ತಕ್ಕಂಥ ಕರ್ಮಗಳು ಕಾಲ ಇವುಗಳ ಅಸ್ತಿತ್ವ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛಾವನ ಸಂಕಲ್ಪದಂತೆ ನಡೆಯೋದು ಪ್ರಕೃತಿಯಾದಿಗಳ ಪರಿಣಾಮವೇ ಮೊದಲಾಗಿರ್ತಕ್ಕಂಥ ಸ್ವಭಾವ ಅಭಿಮಾನಿ ಚೇತನರು ಜೀವರು ಇವೆಲ್ಲವೂ ಕೂಡ ಭಗವಂತನನುಗ್ರಹ ಇದ್ದರೆ ಇರತ್ತೆ ಇಲ್ಲದೇ ಇದ್ದರೆ ಇಲ್ಲ ಎಲ್ಲ ವಸ್ತುಗಳ ಅಸ್ತಿತ್ವವಾಗಲಿ ಅಥವಾ ಅದರ ಅಭಾವವಾಗಲಿ ಪರಮಾತ್ಮನ ಸರ್ವಕರ್ತೃತ್ವದ ಒಂದು ಭಾಗ ಜಗತ್ತಿನ ಒಳ ಹೊರಗೆ ಎಲ್ಲ ವಸ್ತುಗಳಲ್ಲಿ ತದ್ರೂಪ ತದಾಕಾರ ತತ್ ಶಬ್ದಾಚ್ಯನಾಗಿ ಭಗವಂತ ವ್ಯಾಪ್ತನಾಗಿರ್ತಾನೆ ಅವುಗಳ ಗುಣಧರ್ಮಗಳ ನಿಯಾಮಕನಾಗಿ ಭಗವಂತ ಇರ್ತಾನೆ ನಿತ್ಯವಾಗಿರುವಂತಹ ವಸ್ತು ನಿತ್ಯ ಆಗಿರೋದು ಯಾಕೆ ಅಂತ ಕೇಳಿದ್ರೆ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಂ ಅಂತ ಇದು ಭಗವಂತನ ಇಚ್ಛೆ ಆ ವಸ್ತುಗಳು ನಿತ್ಯವಾಗಿರಬೇಕು ಅಂತ ಭಗವಂತ ಇಚ್ಛೆ ಮಾಡಿ ತನ್ನ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪದಿಂದ ಆ ವಸ್ತುಗಳಲ್ಲಿ ಅಂತರ್ಯಾಮಿತ್ವ ಇದ್ದಾಗ ಅದಕ್ಕೆ ನಿತ್ಯ ಅಸ್ತಿತ್ವ ಚೇತನರ ನಿತ್ಯತ್ವವು ಇದೇ ರೀತಿಯಾಗಿ ಪರಮಾತ್ಮನ ಇಚ್ಛೆ ಸಂಕಲ್ಪ ಅವನ ಅಧೀನ ಅವನ ಅನುಗ್ರಹ ಆದ್ದರಿಂದ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಮಂತ ವಸ್ತು ಅನಿತ್ಯವಾಗಿರಲಿ ಅನ್ನೋದು ಕೂಡ ಅವನ ಇಚ್ಛೆಯಾಗಿದ್ದರೆ ಆ ವಸ್ತು ಅನಿತ್ಯ ಆಗಿರತ್ತೆ ಪ್ರಕೃತಿಯ ಪರಿಣಾಮ ವಿಕಾರಗಳು ಆಗಿರ್ತಕ್ಕಂಥ ಜಡ ವಸ್ತುಗಳ ಅನಿತ್ಯತ್ವಕ್ಕೆ ಅವನ ಸಂಕಲ್ಪ ಅವನ ಇಚ್ಛೆಯೇ ಕಾರಣ ಹೊರತು ಅದನ್ನು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಇನ್ನು ಒಂದು ವಸ್ತು ಇರಲೇಬಾರ್ದು ಅಂದರೆ ಉದಾಹರಣೆಗೆ ಮೊಲಕ್ಕೆ ಕೋಡಿರಬಾರ್ದು ಇದು ಭಗವಂತನೇ ಇಚ್ಛೆ ಹಾಗೆ ಮೊಲಕ್ಕೆ ಕೋಡು ಮೂಡುವುದೇ ಇಲ್ಲ ನೀವೇನಾರೂ ಮಾಡಿರಿ ಜಗತ್ತಿನಲ್ಲಿ ಯಾವುದೇ ಮೊಲಕ್ಕೆ ಕೋಡಿರೋದನ್ನು ನೋಡೇ ಇಲ್ಲ ಹೀಗೆ ವಸ್ತುವಿನ ಅಸ್ತಿತ್ವ ಅಂದರೆ ಅದರ ಭಾವ ಅದು ಕೂಡ ಭಗವಂತನ ಅಧೀನ ಅದರಂತೆ ಅದರ ಅಭಾವವು ಕೂಡ ಅವನ ಅಧೀನವೇ ಆಗಿದೆ ಆದ್ದರಿಂದ ಭಗವಂತನೇ ಸರ್ವಕರ್ತ ಭಗವಂತನೇ ಸರ್ವಕರ್ತ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಜಗತ್ತಿನ ಸೃಷ್ಟ್ಯಾಧಿ ಕಾರ್ಯಗಳನ್ನೆಲ್ಲ ಭಗವಂತ ಮಾಡೋದರಿಂದ ಅವನಿಗೇನು ಪ್ರಯೋಜನ ಇದೆ ಅಂತ ಪ್ರಶ್ನೆ ಬಂದರೆ ಏನು ಪ್ರಯೋಜನ ಇಲ್ಲ ದೇವಶೇಷ ಸ್ವಭಾವೋಯ್ ಆಪ್ತಕಾಮಸ್ಯ ಕಾ ಅಂತ ಶ್ರುತಿ ಹೇಳ್ತಾ ಇದೆ ಹರಿಕಥಾಂಸಾರದಲ್ಲಿ ಜಗನ್ನಾಥಾಸರು ಹೇಳ್ತಾರೆ ಕ್ರೀಡೆಗೋಸುಗ ಅವರವರ ಗತಿ ನೀಡಲು ಸುಗ ಅಂತ ಭಗವಂತನಿಗೆ ಯಾವ ಪ್ರಯೋಜನ ಇಲ್ಲ ಆತ ಪರಿಪೂರ್ಣನಾಗಿ ಆಪ್ತಕಾಮ ಅನಂತ ಸುಖಪೂರ್ಣ ನಿತ್ಯ ಸುಖಪೂರ್ಣ ಸ್ವರವಣ ಆನಂದಮಯನಾಗಿರ್ತಕ್ಕಂಥವನು ಅದರಿಂದ ಯಾರಿಂದಲೂ ಯಾವುದರಿಂದಲೂ ಏನೂ ಆನಂದ ಅನ್ನೋದು ಬೇಕಾಗಿಲ್ಲ ಭಗವಂತನಿಗೆ ವಿಷ್ಣುವಿನ ಸೃಷ್ಟ್ಯಾಧಿಕರ್ತೃತ್ವ ಅನ್ನೋದು ಲೀಲಾ ಮಾತ್ರ ದೇವಸ್ಥೇಷ ಸ್ವಭಾವೋಯಮವನ ಸ್ವಭಾವ ಇದು ಸೃಷ್ಟಿಕರ್ತೃತ್ವ ಪರಮಾತ್ಮನ ಸಹಜ ಸ್ವಭಾವ ವೈಭವ ಆನಂದೋದ್ರೇಕದಿಂದ ಸೃಷ್ಟಿ ಮಾಡುವಂತಹ ಕ್ರೀಡೆಯನ್ನು ಮಾಡ್ತಾನೆ ಭಗವಂತ ನಿತ್ಯ ತೃಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಯಾವ ಪ್ರಯೋಜನವೂ ಇಲ್ಲ ಅದರ ಅಪೇಕ್ಷೆಯೂ ಇಲ್ಲ ಜೀವಿಗಳಿಗೆ ಅವರವರ ಗತಿ ಒದಗಿಸ್ಕೊಡ್ಲಿಕ್ಕಾಗಿ ಪರಮಾತ್ಮ ಮಾಡುವಂತಹ ಅನಂತ ಉಪಕಾರ ಅನಿಮಿತ ಉಪಕಾರ ಅಂದರೆ ಈ ಸೃಷ್ಟಿಯಾದ ಎಲ್ಲ ಕಾರ್ಯಗಳನ್ನು ಮಾಡೋದು ಇದು ಭಗವಂತನ ಕರುಣೆಯ ಒಂದು ಮುಖ ಪರಮತೀಯರು ಬೇರೆ ಬೇರೆ ಶೃತಿ ವಾಕ್ಯಗಳಿಂದ ಕೆಂ ಸ್ವೀದಾಸೀತ್ ಅಧಿಷ್ಠಾನ ಆರಂಭಂ ಇತ್ಯಾದಿ ವಾಕ್ಯಗಳಿಂದ ಆಕ್ಷೇಪವನ್ನು ಮಾಡ್ತಾರೆ ಏನು ಆಕ್ಷೇಪ ಅಂದರೆ ವಿಷ್ಣು ಸೃಷ್ಟಿ ಮಾಡಿದನು ಅಂತ ಶಾಸ್ತ್ರ ಹೇಳ್ತು ಸರಿ ಸೃಷ್ಟಿ ಹೇಗೆ ಮಾಡಿದೆ ಏನೂ ಸಾಧನ ಸಾಮಗ್ರಿ ಉಪಯೋಗ ಮಾಡದೆ ಶೂನ್ಯದಿಂದಲೇ ಸೃಷ್ಟಿ ಮಾಡಿದ್ನೋ ಅಥವಾ ಉಪಾದಾನ ಸಾಮಗ್ರಿಯನ್ನು ಉಪಯೋಗ ಮಾಡ್ಕೊಂಡು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ನು ನಾಸದಾಸೀತ್ ನೋಸದಾಸೀತ್ ಸೃಷ್ಟಿ ಆರಂಭದಲ್ಲಿ ಯಾವ ಸಾಧನ ಸಾಮಗ್ರಿಯೂ ಇರಲಿಲ್ಲ ಅಂತ ವೇದ ಹೇಳುತ್ತಲ್ಲ ಅಂತ ಪ್ರಶ್ನೆ ಏನಾದರೂ ಸೃಷ್ಟಿಯಾಗಬೇಕಾದರೆ ಪದಾರ್ಥ ಬೇಕು ಕರ್ತೃ ಬೇಕು ಸಾಧನ ಸಾಮಗ್ರಿ ಇಲ್ಲದೆ ಕರ್ತೃ ಒಬ್ಬನೇ ಯಾವ ವಸ್ತುವನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಜಗತ್ತಿನಲ್ಲಿ ಎಲ್ಲರೂ ಕಂಡಂಥ ಅನುಭವ ಆದ್ರಿಂದ ಸಾಧನ ಸಾಮಗ್ರಿಗಳಿಲ್ಲದೆ ವಿಷ್ಣು ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಸ್ವತಂತ್ರಕರ್ತ ಆಗಲಾರ ಅಂತ ಅವರ ಆಕ್ಷೇಪ ಅದಕ್ಕೆ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಸ್ವಾತಂತ್ರ್ಯಾತ್ ಸರ್ವಕರ್ತೃತ್ವ ನಾಯುಕ್ತಂ ತದ್ವದೇತ ಶ್ರುತಿ ಅಂತ ಹೇಳ್ತಾರೆ ಈ ಸಮಸ್ಥೆಗೆ ಉತ್ತರವನ್ನು ಕೊಡ್ತಾರೆ ಶಾಸ್ತ್ರೀಯವಾಗಿ ವಿಮರ್ಶನೆ ಮಾಡಿದಾಗ ನಾಸ ನೋಸದಾಸೀತ್ ಮೊದಲಾಗಿರ್ತಕ್ಕಂಥ ಶ್ರುತಿಗಳು ಸೃಷ್ಟಿಯ ಆರಂಭದಲ್ಲಿ ಸಾಧನಗಳೇ ಇರಲಿಲ್ಲ ಅಂತ ಹೇಳೋದಿಲ್ಲ ಹೊರತಾಗಿ ಸ್ವತಂತ್ರವಾದ ಸಾಧನಗಳಿರಲಿಲ್ಲ ಅನ್ನೋರು ಅವುಗಳ ಅಭಿಪ್ರಾಯ ಪ್ರಕೃತಿ ಮೊದಲಾಗಿರ್ತಕ್ಕಂಥ ಸಾಧನ ಸಾಮಗ್ರಿ ಇದೆ ಅಂತಾದರೆ ಅವುಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಅವು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಅಧೀನ ಆಗಿದೆ ತನ್ನ ಅಧೀನ ಆಗಿರ್ತಕ್ಕಂಥ ಪ್ರಕೃತಿ ಮೊದಲಾಗಿರ್ತಕ್ಕಂಥ ಸಾಧನ ಸಾಮಗ್ರಿಯಿಂದ ಸ್ವತಂತ್ರ ಸರ್ವಕರ್ತ ಆಗಿರ್ತಕ್ಕಂಥ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ ಈ ಶ್ರುತಿಯ ಅಭಿಪ್ರಾಯಕ್ಕೆ ಏನೂ ವಿರೋಧವಾಗ ಬರೋದಿಲ್ಲ ಅಂತ ಶ್ರೀಮದಾಚಾರ್ಯರು ಸ್ಪಷ್ಟನೆಯನ್ನು ಕೊಡ್ತಾರೆ ಅವನು ಸ್ವತಂತ್ರ ಮತ್ತು ಸರ್ವಕರ್ತ ಅಂತ ಹೇಳ್ತೀರಿ ಮತ್ತು ಪ್ರಕೃತಿಯಾಗಿ ಸಾಧನ ಸಾಮಗ್ರಿ ಇಲ್ಲದೆ ವಿಷ್ಣುವಿಗೆ ಸೃಷ್ಟಿ ಮಾಡಲು ಅಸಾಧ್ಯ ಅಂತ ಸಂಶಯವನ್ನು ಕೇಳಿದಾಗ ಶ್ರೀಮಧಾಚಾರ್ಯ ಹೇಳ್ತಾರೆ ಶಕ್ತೋಪಿ ನ್ಯತಾ ಕರ್ತು ಸ್ವೇಚ್ಛಾ ನಿಯಮತೋಹರಿಹಿ ಕಾರಣೈ ನೇತೇಯರೇವ ಕರೋತಿ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಸಾಮರ್ಥ್ಯದಿಂದಲೇ ಸಾಧನಗಳಿಲ್ಲದೆ ಸೃಷ್ಟಿ ಮಾಡಬಲ್ಲಂತಹ ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನ ಆದರೂ ಕೂಡ ಲೀಲೆಯಿಂದ ವೈಭವದಿಂದ ಮತ್ತು ಅವುಗಳ ಸಾರ್ಥಕ್ಯಕ್ಕಾಗಿ ಅಂದರೆ ಆ ಉಪಾದಾನ ಸಾಮಗ್ರಿಗಳೇನಿದೆ ಅವುಗಳ ಸಾರ್ಥಕ ಸಾರ್ಥಕ್ಯಕ್ಕಾಗಿ ತನ್ನ ಅಧೀನವಾಗಿರ್ತಕ್ಕಂಥ ಸಾಧನಗಳನ್ನು ತಗೊಂಡು ಸೃಷ್ಟ್ಯಾಧಿ ಕಾರ್ಯವನ್ನು ಮಾಡ್ತಾರೆ ನಡೆಯಲು ಬರದಿದ್ದರೂ ಕೂಡ ಅದಕ್ಕೆ ದುಷ್ಟಾಂತ ಪಡಬೇಕು ಅಂತಾದರೆ ಒಬ್ಬ ಚಕ್ರವರ್ತಿ ಇದ್ದಾನೆ ರಾಜ ವೈಭವದಿಂದ ಆ ಕಡೆ ಈ ಜನ ದಂಡ ಹಿಡ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿರ್ತಾರೆ ಅಂದರೆ ಅವನಿಗೆ ನಡಿಲಿಕ್ಕೆ ಅಸಾಮರ್ಥ್ಯ ಅಶಕ್ತತೆ ಎಂತ ಕಾರಣನ ಅಂತ ಕೇಳಿದ್ರೆ ಸರ್ವತಾ ಅಲ್ಲ ಅದು ವೈಭವ ಅದೇ ರೀತಿಯಾಗಿ ಪರಮಾತ್ಮ ಆ ಎಲ್ಲ ಸಾಧನ ಪದಾರ್ಥಗಳು ಸಾರ್ಥಕ ಆಗಲಿ ಎನ್ನುವ ಕಾರಣಕ್ಕೆ ಅವುಗಳನ್ನು ಉಪಯೋಗ ಮಾಡಿ ಸೃಷ್ಟಿಯಾದಿ ಕಾರ್ಯವನ್ನು ಭಗವಂತ ಮಾಡ್ತಾನೆ ಹೀಗೆ ಭಗವಂತ ಸ್ವತಂತ್ರ ಕರ್ತೃ ಅನ್ನೋದನ್ನು ಸ್ಪಷ್ಟವಾಗಿ ಶ್ರುತಿ ವಾಕ್ಯ ಹೇಳ್ತಾ ಇದೆ ಸಾಧನಾಂತರಗಳು ಭಗವಂತನ ಅಧೀನವೆಂದು ಅದೇ ಶ್ರುತಿ ನಮಗೆ ತಿಳಿಸ್ತಾ ಇದೆ ಉದಾಹರಣೆಗೆ ಇಂದ್ರಿಯಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಇಂದ್ರಿಯ ಪ್ರೇರಕರಾಗಿರ್ತಕ್ಕಂಥ ಋಷಿ ಕಪ ಅಥವಾ ಪರಮಾತ್ಮನೇ ನನ್ನ ಎಲ್ಲ ಇಂದ್ರಿಯಗಳಲ್ಲಿ ನೀನು ನೆಲೆಸು ನೀನು ಜ್ಞಾನಿಗಳಲ್ಲಿ ಶ್ರೇಷ್ಠನೆಂದು ತಿಳಿದವರು ಹೇಳ್ತಾರೆ ನೀನಿಲ್ಲದೆ ಯಾವ ಇಂದ್ರಿಯವೂ ಕೂಡ ಸ್ವತಂತ್ರವಾಗಿ ಯಾವುದೇ ಮಾಡೋದಿಲ್ಲ ಆದ್ದರಿಂದ ನನ್ನಲ್ಲಿ ಕುಳಿತು ನೀನೇ ನಿನ್ನ ಪೂಜೆಯನ್ನು ಮಾಡಿಕೋ ಋಗ್ಭೇದ ಈ ಮಂತ್ರ ಎಲ್ಲ ವಸ್ತುಗಳು ಎಲ್ಲ ಕ್ರಿಯೆಗಳು ಕೂಡ ಪರಮಾತ್ಮನ ನಿಯಂತ್ರಣದಲ್ಲೇ ಇದೇ ನಿಯಂತ್ರಣಕ್ಕೆ ಒಳಪಟ್ಟಿದೆ ನರುತೆ ತ್ವತ್ಕ್ರಿಯತೆ ಕಿಂಚನ ರೇ ಮಹಾಮರ್ಕಂ ಮಗವನ್ ಚಿತ್ರಮರ್ಚ ಅಂತ ಆ ಶ್ರುತಿ ವಾಕ್ಯ ಅದನ್ನು ತಿಳಿಸ್ತಾ ಅದರಿಂದ ಆ ರೀತಿಯಾಗಿ ಇಂತ ಅರ್ಥ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ ಮತ್ತು ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸ್ತುತಿಯನಾಗಿರ್ತಕ್ಕಂಥ ಭಗವಂತ ಜಗತ್ತಿನ ಸೃಷ್ಟಿಗೆ ನಿಮಿತ್ತರಾಗಿರ್ತಕ್ಕಂಥ ಬ್ರಹ್ಮ ರುದ್ರ ಇಂದ್ರ ಸೂರ್ಯ ಮೊದಲಾಗಿರ್ತಕ್ಕಂಥ ತಾರತಮ್ಯ ಭಾವವನ್ನು ಹೊಂದಿರತಕ್ಕಂಥ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ ಅವರನ್ನು ತಾನೇ ರಕ್ಷಣೆ ಮಾಡತಾನೆ ಸಂಹಾರ ಮಾಡ್ತಾನೆ ನಿರ್ಮಲ ಪಕ್ವ ಭಕ್ತಿಯಿಂದ ಯಾರು ಭಗವಂತನಿಗೆ ಶರಣಾಗತರಾಗಿ ನಮಸ್ಕಾರ ಮಾಡ್ತಾರೋ ಅವರಿಗೆ ತನ್ನ ಪದ ಅಂದರೆ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಭಗವಂತ ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತಕ್ಕಂಥವೂ ಸರ್ವೋತ್ತಮನಾದ ವಿಷ್ಣು ಜ್ಞಾನ ಮಹೇಶ್ವರ ಆದಿಚ್ಛೆ ಮೋಕ್ಷ ಸಾಧನೆಕ್ಕೆ ಬೇಕಾಗಿರುವ ಜ್ಞಾನವನ್ನು ಅಸ್ವತಂತ್ರವೇನ ಭಗವಂತನ ಆಜ್ಞೆಯಂತೆ ಭಗವಂತನ ಅಧೀನದಲ್ಲಿ ಮಹಾರುದ್ರದೇವರು ಕೊಟ್ಟರು ಕೂಡ ಪರಮ ಮುಖ್ಯ ವೃತ್ತಿಯಿಂದ ಸರ್ವತಂತ್ರ ಸ್ವತಂತ್ರ ಸ್ವತಂತ್ರತ್ವೇನ ಜ್ಞಾನಪ್ರದನಾದವನು ಯಾರು ಪರಮಾತ್ಮನೇ ವಿಷ್ಣುವನೇ ಸರ್ವೋತ್ತಮ ಜ್ಞಾನಿಗಳಿಗೆ ಮೋಕ್ಷ ಕೊಡುವನು ಭಗವಂತನೇ ಅಷ್ಟೇ ಅಲ್ಲ ಮುಕ್ತರಿಗೂ ಆನಂದ ಕೊಡುವವನು ಕೂಡ ಜನಾರ್ದನನಾಗಿರ್ತಕ್ಕಂಥ ಏಕಮಯನಾದ ಭಗವಂತನೇ ಅಜ್ಞಾನಿನಾಂ ಜ್ಞಾನದೋ ವಿಷ್ಣುವು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತ ಸ ಏಕೋ ಜನಾರ್ದನ ಇದು ವಿಷ್ಣುವಿನ ಸರ್ವೋತ್ತಮ ಸರ್ವಕರ್ತೃತ್ವವನ್ನು ಹೇಳತ್ತೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕ ಶರಣ ವ್ರಜ ಅಹಂ ತ್ವಾಂ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾಶ್ಚ ಎಲ್ಲ ಕಾಮ್ಯಕರ್ಮಗಳನ್ನು ಬಿಡುವಂಥ ಅರ್ಥ ಸರ್ವಧರ್ಮನ್ ಅಂದರೆ ಪರಿತ್ಯಜ ಅಂದರೆ ಎಲ್ಲವನ್ನೂ ಬಿಟ್ಬಿಡುವಂತಲ್ಲ ಸಕಾಮ ಸಕಾಮಕರ್ಮಗಳನ್ನು ಅಥವಾ ಕಾಮ್ಯಕರ್ಮಗಳನ್ನು ಬಿಡುವು ಅವೈಷ್ಣವ ಧರ್ಮಗಳನ್ನು ಏನಾದರೂ ಗೊತ್ತಿಲ್ಲದೆ ಮಾಡ್ತಾ ಇದ್ದರೆ ಅವುಗಳನ್ನು ಬಿಟ್ಟುಬಿಡು ನನಗೇ ಶರಣಾಗುತ್ತಾನಾಗೂ ಸಂಸಾರ ಭಯದಿಂದ ದುಃಖ ಪಡಬೇಡ ನಿನ್ನನ್ನು ಜನ್ಮಗಳ ಪಾಪದಿಂದ ಸಂಸಾರದಿಂದ ಮುಕ್ತನನ್ನಾಗಿ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಇದು ಭಗವಂತನ ಸರ್ವಕರ್ತೃತ್ವಕ್ಕೆ ದ್ಯೋತಕವಾಗಿರುವಂಥದ್ದು ಸರ್ವ ಸಾಮರ್ಥ್ಯ ಹೊಂದಿದವನು ಅಂತಾದರೆ ಸ್ವತಂತ್ರನಾದ ಪರಮಾತ್ಮನೇ ಎಲ್ಲದಕ್ಕೂ ಎಲ್ಲರನ್ನೂ ಪ್ರೇರಣೆ ಮಾಡಿ ಮಾಡಿಸುವನು ಕೂಡ ಭಗವಂತನೇ ನಾನು ಅಂತ ವಿಶಿಷ್ಟವಾಗಿರ್ತಕ್ಕಂಥ ಬಲ ಸ್ವಾತಂತ್ರ್ಯಗಳು ನನ್ನಲ್ಲಿ ಹೊಂದಿರೋದರಿಂದ ನನ್ನಲ್ಲಿ ವಿಷ್ಣು ಶಬ್ದ ಅನ್ನೋದು ಸಮನ್ವಯ ಮಾಡಲಿಕ್ಕೆ ಬರ್ತಾಯಿದೆ ಆ ಶಬ್ದ ಕೂಡ್ತಾ ಈ ಸೊಬಗು ಬೇರೆ ದೇವತೆಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಸರ್ವಚೇಷ್ಠ ಯತ್ ಸರ್ವಚೇಷ್ಠ ವಿಶಿಷ್ಟ ಬಲತಸ್ತತ ವಿಷ್ಣು ಇತ್ಯಂ ಸಾ ನ ಯುಕ್ತ ದಿವೋಕಸಾಮ್ ಎಲ್ಲದಕ್ಕೂ ಎಲ್ಲರನ್ನೂ ಪ್ರೇರಣೆ ಮಾಡತಕ್ಕಂಥವನು ಸರ್ವ ಪ್ರೇರಕ ಸರ್ವನಿಯಾಮಕ ಅಂತ ಆದರೆ ಪರಮಾತ್ಮನೇ ನಾನು ಅಂತ ವಿಶಿಷ್ಟವಾಗಿರ್ತಕ್ಕಂಥ ಬಲ ಸ್ವಾತಂತ್ರಿ ಗುಣಗಳನ್ನು ಹೊಂದಿದ್ದೀನಿ ಆದ್ದರಿಂದ ನನ್ನಲ್ಲಿ ವಿಷ್ಣು ಶಬ್ದ ಅನ್ನೋದು ಸಮನ್ವಯ ಆಗತ್ತೆ ಕೂಡತ್ತೆ ಈ ರೀತಿಯಾಗಿ ಹೇಳ್ತಾರೆ ಅದನ್ನು ಹರಿಕಥಾಮ್ರ ಸಾರ ಇದರೊಳಗೆ ಜಗನ್ನಾಥಾಸರು ಪ್ರೇರ್ಯ ಪ್ರೇರಕನು ತಾನಾಗಿ ಹರಿ ತೋರಿಕೊಳ್ಳದೆ ಸರ್ವರುಳು ಭಾಗೀರಥಿ ಜನಕನು ಸಕಲ ವ್ಯಾಪಾರಗಳತ್ತ ಮಾಡಿ ಮಾಡಿಸಿ ನೋಡಿ ನಗುತ್ತೀಪ್ಪ ಹೀಗೆ ಸಕಲ ವ್ಯಾಪಾರಗಳನ್ನು ಸಕಲ ಜೀವರಲ್ಲಿ ಸ್ವತಂತ್ರತ್ವೇ ಮಾಡಿ ಮಾಡಿಸ್ತಕ್ಕಂಥಾದರೆ ಪರಮಾತ್ಮನೇ ಭಗವಂತ ಪ್ರೇರ್ಯ ಪ್ರೇರಕನೂ ಆಗಿ ಸರ್ವರೊಳಗೂ ನೆಲೆಸಿರ್ತಾನೆ ಇರ್ತಾನೆ ವ್ಯಕ್ತನಾಗದೇ ಸರ್ವರಲ್ಲಿ ಸಕಲ ಕಾರ್ಯಗಳನ್ನು ತಾನೇ ಮಾಡಿ ಮಾಡಿಸಿ ತಾನೇ ಮತ್ತು ಸ್ವೀಕಾರ ಮಾಡಿ ತಾನಿಷ್ಟೆಲ್ಲ ಅನಂತ ಕರ್ಮಗಳನ್ನು ಮಾಡೋ ಕಾಲಕ್ಕೂ ಮಾಡಿಸೋ ಕಾಲಕ್ಕೂ ಮತ್ತು ಸ್ವೀಕಾರ ಮಾಡೋ ಕಾಲಕ್ಕೂ ನಿರ್ಲೇಪನೆ ಆಗಿರ್ತಾನೆ ಇಂತಹ ಪರಮಾತ್ಮ ನೋಡಿ ನಗುತೀಪ ಅಂದರೆ ಆನಂದಪೂರ್ಣನಾಗಿಯೇ ಇರ್ತಾನೆ ಭಗವಂತ ಅಂತ ತಿಳಿಸ್ತಾರೆ ಪರಮಾತ್ಮನೇ ಇನ್ನೊಂದು ಮಾತನ್ನು ಹೇಳ್ತಾನೆ ಇತ್ಯಮೈಕ್ಷತ ದೇವೇತೊ ಬ್ರಹ್ಮಾಧ್ಯ ಯದಿ ಮಾಂವಿನ ಕ್ರಿಯಾದಿಷು ಸಮರ್ಥ ಸ್ಯುಹು ನಮೇ ವಿಷ್ಣು ಅಭಿ ಅಭಿದ ಭವೇತ್ ಒಂದು ವೇಳೆ ಬ್ರಹ್ಮಾದಿದೇವತೆಗಳು ನನ್ನ ಪ್ರೇರಣೆ ಇಲ್ಲದೆ ಅಥವಾ ನನ್ನ ಅನುಗ್ರಹ ಇಲ್ಲದೆ ಸ್ವತಂತ್ರವಾಗಿ ತಾವೇ ಎಲ್ಲ ಕ್ರಿಯೆಗಳನ್ನು ಮಾಡಲಿಕ್ಕೆ ಅಕಸ್ಮಾತ್ ಸಮರ್ಥರಿದ್ದರು ಅಂತಾದರೆ ಆಗ ನನಗೆ ವಿಷ್ಣುವನ್ನು ಹೆಸರೇ ಸಮನ್ವಯ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ವಿಷ್ ಅಂದರೆ ಪ್ರವೇಶನೇ ಅಂತ ಎಲ್ಲರ ನಾನು ಪ್ರವೇಶ ಮಾಡಿ ಪ್ರೇರಣೆ ಮಾಡೋದರಿಂದಲೇ ನಾನು ವಿಷ್ಣು ಅಂತ ಅನಿಸ್ಕೋತೀನಿ ಆದ್ದರಿಂದ ವಿಷ್ಣುವೇ ಸರ್ವಕರ್ತ ಅನ್ಯರಲ್ಲ ಅಂತ ಈ ರೀತಿಯಾಗಿ ಸ್ಪಷ್ಟ ಮಾಡ್ತಾರೆ ಸರ್ವಸ್ವಾತಂತ್ರ್ಯ ಅನ್ನೋದು ಕೇವಲ ನನ್ನಲ್ಲಿ ಮಾತ್ರ ಇರುವಂತಹ ಅಸಾಧಾರಣ ಲಕ್ಷಣ ಇದು ನನ್ನನ್ನು ಬಿಟ್ಟರೆ ಇನ್ಯಾರಲ್ಲಿಯೂ ಇಲ್ಲ ಯಾವ ಕಾಲದಲ್ಲೂ ಇಲ್ಲ ಆದ್ದರಿಂದ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಜಡಚೇತನರು ಕೂಡ ನನ್ನ ಅಧೀನರು ವಶರು ಇವರೆಲ್ಲರಲ್ಲಿ ಪ್ರವೃತ್ತಿ ಹುಟ್ಟಬೇಕು ಅಂತಾದರೆ ಅಥವಾ ಯಾವುದೇ ಒಂದು ಕ್ರಿಯೆ ನಡೀಬೇಕು ಅಂತಾದರೆ ಅದು ಕಾಯಿಕ ವಾಚಿಕ ಮಾನಸಿಕ ಆ ಎಲ್ಲ ಕಾರ್ಯಗಳು ನಡೀಬೇಕು ಅಂತಾದರೆ ಅಥವಾ ಜ್ಞಾನ ಬಲ ಇದೆಲ್ಲ ಅವರಲ್ಲಿ ಅಭಿವ್ಯಕ್ತಿ ಆಗಬೇಕು ಅಂತಾದರೆ ನಾನು ನನ್ನ ಅಧೀನನಾಗಿರ್ತಕ್ಕಂಥ ವಾಯುದೇವರನ್ನು ಅಧಿಷ್ಠಾನವಾಗಿ ಕರ್ಕೊಂಡು ಇವರಲ್ಲಿ ಪ್ರವೇಶ ಮಾಡ್ತೀನಿ ಈ ಎಲ್ಲರ ಅಂತರ್ಯಾಮಿಯಾಗಿ ನಾನೇ ಒಳಗಿದ್ದು ಪ್ರೇರಣೆ ಮಾಡೋದರಿಂದ ಕಾರ್ಯ ಮಾಡಿಸ್ತೀನಿ ಅವರಿಗೆ ಜ್ಞಾನವನ್ನು ಕೊಡ್ತೀನಿ ಸ್ವತಂತ್ರತ್ವೇ ತತಃ ಸರ್ವೇ ಮಧ್ವಶ ಇವ ತಸ್ಮಾದೇಶಾಂ ಪ್ರವೃತ್ತರ್ಥಂ ಪ್ರವೇಶೇ ವಾಯುನಾಶ ಎಲ್ಲಕಡೆ ಕಡೆ ವಾಯುದೇವರ ಆಗಿ ನಾನಿದ್ದು ಪ್ರವೇಶ ಮಾಡಿ ಚೇಷ್ಟಾ ಮಾಡೋದರಿಂದಲೇ ಅವರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾಯಿಕ ವಾಚಿಕ ಮಾನಸಿಕ ಕ್ರಿಯೆಗಳು ಅಭಿವ್ಯಕ್ತಿ ಆಗತ್ತೆ ಹೊರತು ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಆದ್ದರಿಂದ ನಾನೇ ಸರ್ವೋತ್ತಮ ಅಂದರೆ ಪರಮಾತ್ಮನೇ ಸರ್ವೋತ್ತಮ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಇನ್ನ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ಪದವಿಗಳನ್ನು ಆ ದೇವತೆಗಳಿಗೆ ಕೊಟ್ಟವನು ನಾನೇ ಇವರ ಅಸ್ತಿತ್ವ ಮೊದಲಾಗಿರ್ತಕ್ಕಂಥ ಎಲ್ಲವೂ ಕೂಡ ನನ್ನಿಂದಲೇ ನಡೆಸಲ್ಪಡುವಂಥದ್ದು ಬ್ರಹ್ಮಾದಿ ದೇವತೆಗಳು ಸಕಲರೂ ತಮ್ಮ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡ್ತಿರೋದು ನನ್ನ ಆಜ್ಞೆ ಅಲ್ಲ ನಾನು ಪ್ರೇರಣೆ ಮಾಡಿ ಆ ಪ್ರೇರಕತ್ವದಿಂದನೇ ಅವರು ಕಾರ್ಯವನ್ನು ಮಾಡ್ತಾರೆ ಆ ಎಲ್ಲ ದೇವಾದಿ ದೇವತೆಗಳ ಜ್ಞಾನ ಕರ್ಮ ಬಲ ಇಚ್ಛೆ ಎಲ್ಲವೂ ಕೂಡ ಅವರಿಗೆ ನಾನೇ ಕೊಟ್ಟಿರುವಂಥದ್ದು ಇದನ್ನು ಪ್ರತ್ಯೇಕವಾಗಿ ಮತ್ತೇನು ಹೇಳೋದು ಅಂತ ಭಗವಂತ ಹೇಳ್ತಾನೆ ಮಯಿ ಪ್ರದತ್ತಾನಿ ಪದಾನಿ ಬ್ರಹ್ಮ ಪೂರ್ವಕಾಹ ಅಧಿ ತಿಷ್ಟಂತಿ ಸತ್ತಾಧ್ಯ ಅಪ್ಯೇತಾ ಜ್ಞಾನ ಕರ್ಮ ಬಲೆಯ ದಾಧ್ಯ ಮದ್ದತ್ತ ವದೆ ನಾನೇ ಕೊಟ್ಟಿದ್ದು ಅಂತ ಮತ್ತೇನು ಪ್ರತ್ಯೇಕವಾಗಿ ಹೇಳೋದು ತೇನ ವಿನ ಚಲತಿ ಅಂದರೆ ಭಗವಂತ ಕೊಡದೇ ಇದ್ದರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಹುಲ್ಕೊಡ್ಡಿನೂ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೇ ಪರಮಾತ್ಮ ಹೇಳ್ತಾನೆ ಅಜ್ಞಾನ ಜ್ಞಾನ ಸತ್ವಾದಿ ಗುಣಗಳು ಸುಖ ದುಃಖಗಳು ಎಲ್ಲರಿಗೂ ಆಗೋದು ನನ್ನ ಇಚ್ಛೆಯಿಂದನೇ ನನ್ನ ಸಂಕಲ್ಪಾನುಸಾರವಾಗಿ ಹೊರತಾಗಿ ಅವರವರ ಇಚ್ಛೆಯಂತೆ ಸರ್ವಥ ಅಲ್ಲ ಎಲ್ಲವೂ ಭಗವಂತನ ಇಚ್ಛೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಅದನ್ನೇ ದಾಸರಾಯರು ಹೇಳ್ತಾರೆ ಹರಿಚಿತ್ತ ಸತ್ಯ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂದರೆ ಎಲ್ಲವೂ ಕೂಡ ಭಗವಂತನ ಇಚ್ಛೆಯಿಂದಲೇ ನಡೆಯುವಂಥದ್ದು ಯಾವುದೆಲ್ಲವೂ ಅಂತ ಕೇಳಿದ್ರೆ ಅವರೇ ಪುರಂದರದಾಸರು ಹೇಳ್ತಾರೆ ಮಡದಿ ಮಕ್ಕಳ ಭಾಗ್ಯ ಬಯಸೋದು ನರಚಿತ್ತ ಮದುವೆಯಾಗದಿರುವುದು ಹರಿಚಿತ್ತ ಹೀಗೆ ಆ ಹಾಡಿನಲ್ಲಿ ಭಗವಂತನೇ ಸರ್ವಕರ್ತ ಅನ್ನೋ ವಿಚಾರವನ್ನಲ್ಲಿ ವಿಶೇಷವಾಗಿ ದಾಸರು ನಮಗೆ ತಿಳಿಸ್ಕೊಡ್ತಾರೆ ಹೀಗೆ ಸರ್ವವೂ ಭಗವಂತನ ಅಧೀನ ಆಗಿದೆ ಎಲ್ಲ ಕ್ರಿಯೆಗಳು ಕೂಡ ಅವನಿಂದನೆ ಆತನೇ ಸರ್ವಕರ್ತ ತೇನವಿನ ತೃಡಮಪ್ಪಿನ ಚಲತೀನ್ ವಿಜಯದಾಸರು ಒಂದು ಕಡೆ ಹೇಳ್ತಾರೆ ಹುಲ್ಲು ಮೊದಲಾದ ಅಣುಮಹತ್ತುಗಳಷ್ಟು ಅಲ್ಲಾಡುವುದು ನಮ್ಮ ಹರಿಯ ವ್ಯಾಪಾರವೆನ್ನಿ ಸ್ವಸ್ವಯೋಗ್ಯ ಸ್ಥಾನ ಮಲ್ಲರ ವೈರಿ ನಮ್ಮ ವಿಜಯ ಬಿಟ್ಟಲ ಹೇಯ ಎಲ್ಲ ಮಾಡುವ ಮಾಡಿಸುವ ಪ್ರೇರಿಸುವ ಅವನೇ ಸರ್ವತಂತ್ರ ಸ್ವತಂತ್ರ ಹೀಗೆ ಪರಮಾತ್ಮನೇ ಸರ್ವೋತ್ತಮ ಅನ್ನೋದನ್ನು ತೀರ್ಮಾನ ಮಾಡಬೇಕು ಅಂತಾದರೆ ಶಾಸ್ತ್ರಗಳು ಹೇಳ್ತಾ ಇದೆ ಅವನು ಸರ್ವೋತ್ತಮ ಯಾಕೆ ಅಂದರೆ ಅವನು ದೋಷ ದೂರ ಗುಣಪರಿಪೂರ್ಣ ಎಳ್ಳಷ್ಟು ದೋಷಗಳಿಲ್ಲ ಕುಂದೆಳ್ಳಿಷ್ಟು ಕುಂದೆಳ್ಳಷ್ಟಿಲ್ಲ ದಮ್ ಕುಂದಾನೆ ತನಗೆಂದು ಹಿಂದಿರೇ ನೆದಳು ಅಂತ ಹಾಗೆ ಪರಮಾತ್ಮ ದೋಷ ದೂರ ಗುಣಪರಿಪೂರ್ಣ ಇಂತಹ ವಿಷ್ಣು ಸರ್ವಜ್ಞ ಸ್ವಪರಗತ ಅನಾಲೋಚನೀಯ ಸರ್ವ ವಿಷಯಕ ಜ್ಞಾನಂ ಈಶ್ವರ ಜ್ಞಾನಮಂತ ಭಗವಂತ ಸರ್ವವನ್ನು ಬಲ್ಲವನು ಇಂತಹ ಸರ್ವೋತ್ತಮ ವಿಷ್ಣು ಸರ್ವಕರ್ತ ಎಲ್ಲವನ್ನೂ ಸ್ವತಂತ್ರತ್ವೇ ನಿಯಮನ ಮಾಡ್ತಕ್ಕಂಥವನು ಭಗವಂತ ಈ ಎಲ್ಲ ಶಾಸ್ತ್ರಗಳ ಸಾರವನ್ನೇ ಹರಿಸರ್ವೋತ್ತಮ ಸಾರ ಅನ್ನೋ ಕೃತಿಯಲ್ಲಿ ವಾದ್ಯರಾಜರು ಯುಕ್ತಿಯುಕ್ತವಾಗಿ ದೃಷ್ಟಾಂತಗಳ ಮೂಲಕ ಸಮರ್ಥನೆಯನ್ನು ಮಾಡಿ ತಿಳಿಸ್ತಾರೆ